ಪುಸ್ತಕ ಮಾರಾಟದಲ್ಲಿ ಓಡಾಟದ ಹಾದಿ ಪುಸ್ತಕೋದ್ಯಮ ನಿಸ್ಸಂದೇಹವಾಗಿ ನನಗೆ ಪ್ರೀತಿಯ ವೃತ್ತಿ ಅದು ನನಗೆ ಆದಾಯ ಮತ್ತು ಭಾಳ ಗೌರವಯುತ ಜೀವನವನ್ನು ಕೊಟ್ಟಿದೆ ನಾನು ಅದನ್ನು ಅಷ್ಟೇ ಜವಾಬ್ದಾರಿಯಲ್ಲಿ ನೆನೆಸಿದೆ ಕೇವಲ ಹೊಟ್ಟೆಪಾಡುವುದಲ್ಲ ಹಾಗಾಗಿ ಮೂವತ್ತಾರು ವರ್ಷಗಳ ನಂತರ ಅದರ ಮೇಲಿನ ಪ್ರೀತಿ ನಿಳಿಮುಖವಾದಾಗ ನನ್ನ ಜೀವನ ಸ್ಥಿರವೆಲ್ಲಿಸಿದಾಗ ದಿಢೀರ್ ನಿನ್ನ ನಿವೃತ್ತ ಹಾಗೆಂದು ತುಮರಿಯಲ್ಲಿ ನಾನು ಆತ್ಮಗತ ಹೇಳಲಿಲ್ಲ ಮೊದಲು ಹತ್ತು ಹದಿನೈದು ಮಿನಿಟಿನ ಮಾತು ಆನಂತರ ಚರ್ಚೆ ಎಂದುಕೊಂಡಿದ್ದೆ ಆದರೆ ಮೂವತ್ತಾರು ವರ್ಷಗಳ ನೆನಪಿನ ಹೊರೆ ನನ್ನನ್ನು ದಿಕ್ಕಿಡಿಸಿತು ಆಗ ವಿಷಯ ಮತ್ತು ಸಮಯಗಳ ಸಮತೋಲನಕ್ಕಾಗಿ ನನ್ನ ಪ್ರಬಂಧವನ್ನೇ ಬರೆದಿದೆ ಅದನ್ನೇ ಮುಂದೆ ಕೇಳಿ ನಾನು ಬಯಸಿ ಪುಸ್ತಕ ವ್ಯಾಪಾರಿಯಾದವನಲ್ಲ ನಾನು ಸಾವಿರದ ಒಂಬೈನೂರ ವರ್ಷದ ಇಂಗ್ಲೀಷ್ ಎಮ್ ಎಲ್ಲಿದ್ದೆ ಜತೆಗೆ ಹವ್ಯಾಸಿ ಪರವತಾರುವ ಇವಾಗಿದ್ದೆ ಸಹಜವಾಗಿ ಎಂಎ ನಡುವಣ ಬೇಸಿಗೆ ರಜೆಯಲ್ಲಿ ಕರ್ನಾಟಕ ಸೈಕಲ್ ಯಾನದ ಸಹ ಸಂಯೋಜಿಸಿದ್ದೆ ಅದನ್ನು ತಿಳಿದ ನಮ್ಮ ಕುಟುಂಬದ ಹಿರಿಯ ಸ್ನೇಹಿತ ಪುಸ್ತಕ ಪ್ರಕಾಶಕ ಡಿ ವಿ ಕೆಮೂರ್ತಿ ಸವಾಲು ಹುಟ್ಟಿದರು ಅವರು ವೈವಿಧ್ಯಮಯ ಕನ್ನಡ ಪುಸ್ತಕಗಳು ತುಂಬಿದ ನಲವತ್ತೈವತ್ತು ಭಾರಿ ಬಾಂಗಿಗಳನ್ನು ಲಾರಿಯಲ್ಲಿ ಮುಂಬೈಗೆ ಕಳಿಸಿದರು ಮತ್ತೆ ಆ ರವಾನೆ ರಸೀದಿಯನ್ನು ರೈಲ್ವೆ ಟಿಕೆಟನ್ನು ನನ್ನ ಕೈಯಲ್ಲಿಟ್ಟು ಮುಂಬೈ ಮನೆ ಮನೆಗೆ ಕನ್ನಡ ಮಾರು ಎಂದು ಶುಭ ಹಾರೈಸಿದರು ನಾನು ಎರಡನೇ ಯೋಚನೆ ಮಾಡದೆ ಸೈಕಲ್ ಬಿಟ್ಟು ರೈಲು ಹತ್ತಿದೆ ಅದೇ ಪ್ರಥಮ ಬಾರಿಗೆ ಮುಂಬೈ ಪುಣೆ ನೋಡುವ ಅವಕಾಶ ತಪ್ಪಿಸಿಕೊಂಡುಂಟೆ ಸುಮಾರು ಒಂದೂವರೆ ತಿಂಗಳ ಭರ್ಜರಿ ಪುಸ್ತಕ ಮಾರಾಟವನ್ನೂ ಮಾಡಿದೆ ಅಷ್ಟೇ ನನ್ನನ್ನು ವ್ಯಕ್ತಿಯನ್ನಾಗ ಉರಿಸಿತ್ತು ಮುಂಬೈ ನಾನು ವೃತ್ತಿ ಜೀವನದ ಕೆಲವು ಅರೆ ಪ್ರಯತ್ನ ನಡೆಸಿದ್ದೆ ಬೀದೆಯಲ್ಲಿದ್ದಾಗ ಓ ಟಿ ಎಸ್ ಮೂಲಕ ಸೈನ್ಯ ತನಿಖಾ ಪತ್ರಕರ್ತ ಐ ಮೂಲಕ ಪೊಲೀಸ್ ಕೊನೆಗೆ ಎಲ್ಲ ತಪ್ಪಿದರೂ ಅಧ್ಯಾಪಕ ಹುದ್ದೆ ಸಿಕ್ಕಿತು ಎಂಬ ಭರವಸೆ ಇಟ್ಟುಕೊಂಡಿದ್ದೆ ಅವೆಲ್ಲವನ್ನು ಹತ್ತಿಕ್ಕಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪೂರ್ಣ ಪ್ರಮಾಣದ ಪುಸ್ತಕ ಮಳಿಗೆ ನನ್ನ ಅಂದರೆ ತಂದೆ ಕೊಡಬಹುದಾಗಿದ್ದ ಹಣದ ಬಂಡವಾಳ ಬಹುತೇಕ ಸೊನ್ನೆ ಆದರೆ ಮತ್ತು ಅವರ ಪರಿಚಯದ ಬಲದಲ್ಲಿ ಎಲ್ಲಾ ಪ್ರಕಾಶಕನೂ ನಿಶರ್ಥವಾಗಿ ನನ್ನ ಅಂಗಡಿಯನ್ನು ತುಂಬಿದರು ಪರೋಕ್ಷವಾಗಿ ನನ್ನ ವೃತ್ತಿ ಜೀವನಕ್ಕೆ ಗಟ್ಟಿ ಅಡಿಪಾಯ ಹಾಕಿದರು ಮೊದಲ ಸುಮಾರು 20 ವರ್ಷ ಕಾಲದ ಮೇಲೆ ಸಣ್ಣ ಮಟ್ಟದ ಪ್ರಕಾಶಕನೂ ಸುಮಾರು ಹದಿನಾರು ವರ್ಷಗಳಲ್ಲಿ ಐವತ್ತಕ್ಕೂ ಮೆಕ್ಕು ಪುಸ್ತಕಗಳನ್ನು ಪ್ರಕಟಿಸಿದೆ ಇಂದಿಗೆ ಅವುಗಳಲ್ಲಿ ಕೆಲವಷ್ಟೇ ನನ್ನಲ್ಲಿ ಶಾಶ್ವತ ಸಾಹಿತ್ಯವಾಗಿ ಉಳಿದಿವೆ ಆಸಕ್ತರಿದ್ದರೆ ನೋಡಬಹುದೆಂದು ಹೊರಗಿಟ್ಟಿದ್ದೆ ನನ್ನ ಭಾಷಣಕ್ಕೂ ಮೊದಲು ಪುಸ್ತಕಗಳನ್ನು ಹರಡಿಟ್ಟಿದ್ದ ಸುಮಾರು ಒಂದು ಗಂಟೆಯಲ್ಲಿ ನನಗೆ ಸಾವಿರದ ಇನ್ನೂರು ರೂಪಾಯಿ ವ್ಯಾಪಾರವಾಯಿತು ಆಧುನಿಕ ಕನ್ನಡದ ಪ್ರಥಮ ತಲೆಮಾರಿನ ಪುಸ್ತಕ ಪ್ರಕಾಶಕರೆಂದೇ ಖ್ಯಾತರಾದ ಜಿ ಬಿ ಅವರ ಮನೋಹರ ಗ್ರಂಥಮಾಲಾ ಗೋವಿಂದರಾವ್ ಸಾಹಿತ್ಯ ಭಂಡಾರ ಕೂಡಲ ಚಿದಂಬರಂ ಕಾವ್ಯಾಲಯ ಕೆ ವಿ ಸುಬ್ಬಣ್ಣ ಅಕ್ಷರಪ್ರಕಾಶನ ಮುಂತಾದವರಲ್ಲದೆ ಲೇಖಕ ಪ್ರಕಾಶಕರಾಗಿಯೂ ಪ್ರಸಿದ್ಧರಾದ ಮಾಸ್ತಿ ವೆಂಕಟೇಶಂಗಾರ್ ಜೀವನ ಕಾರ್ಯಾಲಯ ಕುವೆಂಪು ಉದಯರವಿ ಪ್ರಕಾಶನ ಶಿವರಾಮಕಾರತ್ತ ಹರ್ಷ ಪ್ರಕಾಶನ ಮುಂತಾದವರನ್ನೆಲ್ಲ ಸ್ಮರಿಸುವಾಗ ಅಗ್ರಗಣ್ಯರಾಗಿಯೂ ಅದ್ವೈತಿಯಾಗಿಯೂ ನಿಲ್ಲುವವರು ಡಿ ವಿ ಕೆಮೂರ್ತಿಯೊಬ್ಬರೇ ಅಲ್ಲಿ ವ್ಯಕ್ತಿ ಮತ್ತು ಪ್ರಕಾಶನಕ್ಕೆ ಭಿನ್ನತೆ ಇಲ್ಲ ಅದಕ್ಕಿರುವ ಹಲವಾರು ಕಾರಣಗಳಲ್ಲಿ ಕೆಲವನ್ನಾದರೂ ಪುಸ್ತಕೋದ್ಯಮದ ಹಿತಕ್ಕಾಗಿ ನಾನು ಹೇಳಲೇಬೇಕು ಡಿವಿಕಿಯಲ್ಲಿಗೆ ಬಂದು ಪುಸ್ತಕ ಮಾರುತ್ತೇನೆ ಎನ್ನುವ ಯಾವ ಉತ್ಸಾಹಿಯನ್ನು ಅವರು ಖಾಲಿ ಬಂದವರ ಬಂದವರ ವಿಶ್ವಾಸಾರ್ಹತೆಯನ್ನಷ್ಟೇ ಗಮನದಲ್ಲಿಟ್ಟುಕೊಂಡು ನಿಶ್ಚರತ್ತಾಗಿ ಅವರು ಕೇಳಿದಂತೆಲ್ಲ ಪುಸ್ತಕ ಹಿತನುಡಿ ಕೋಟು ನಡೆಸುತ್ತಿದ್ದರು ಮತ್ತು ಆ ವ್ಯಕ್ತಿ ಬಯಸಿದಂತೆ ಮಳಿಗೆಯೋ ಪ್ರಕಾಶನವೋ ಅದಕ್ಕೆ ಧಾರಾಳ ಆಸರೆಗಳನ್ನು ಒದಗಿಸುತ್ತಿದ್ದರು ಅದಕ್ಕೆರಡು ಹೆಸರು ಉದಾಹರಿಸುವುದಾದರೆ ಮೈಸೂರಿನ ಗೀತಾ ಬುಕ್ ಹೌಸ್ ಮತ್ತು ಅಭಿರುಚಿ ಪ್ರಕಾಶನ ಹಾಗೆಂದು ಡಿವಿಕೆ ಕೆ ತಾನು ಪುಸ್ತಕೋದ್ಯಮದ ಸಾರ್ವಭೌಮ ಇತರರ ಸಾಮಂತನು ಎಂಬತ್ತ ಯಾರನ್ನೂ ನಡೆಸಿಕೊಳ್ಳಲಿಲ್ಲ ಸ್ವತಃ ತಾನು ಬಿಡಿ ಮಾರಾಟಕ್ಕೂ ಇಳಿಯಲಿಲ್ಲ ಅವಳ ಜೀವಮಾನದಲ್ಲಿ ಸ್ವಂತಕ್ಕೆ ಆಯಾಚಿತವಾಗಿಯೇ ಬಂದ ಸಮಾನ ಪ್ರಶಸ್ತಿಗಳನ್ನು ಮಾರು ದೂರದಿಂದಲೇ ಓಡಿಸಿಬಿಟ್ಟರು ಇದಕ್ಕೊಂದೇ ಉದಾಹರಣೆ ಕನ್ನಡ ಪುಸ್ತಕ ಪುರಾಧಿಕಾರ ಒಮ್ಮೆ ತನ್ನ ವಾರ್ಷಿಕ ಪ್ರಶಸ್ತಿ ಕನ್ನಡದ ಅತ್ಯುತ್ತಮ ಪ್ರಕಾಶಕಕ್ಕೆ ಡಿ ಆಯ್ದುಕೊಂಡಿದ್ದರು ಘೋಷಣೆಗೂ ಮುನ್ನ ಅವರ ಅಂಗೀಕಾರಕ್ಕೆಂದು ಪತ್ರ ಕಳಿಸಿದ್ದನು ಅಂದು ಡಿವಿಕೆ ವಿ ಕೆ ಮುಖ ಗಂಟಿಕ್ಕಿಕೊಂಡು ನನ್ನಲ್ಲಿ ಹೇಳಿದ್ದ ಮಾತು ಇವರಿಗೆ ಮಾಡೋಕ್ಕೆ ಬರೀ ಕೆಲಸವಿಲ್ಲ ನನ್ನಲ್ಲಿ ಇನ್ನೂ ಅನುರಳಿಸುತ್ತಿದೆ ಅದು ಆದರ್ಶ ಅವರು ಕೂಡಲೇ ಆ ಪ್ರಶಸ್ತಿಯನ್ನು ತಿರಸ್ಕರಿಸಿ ಕಪೂಪುರಕ್ಕೆ ಬರೆದ ಪತ್ರ ನನಗಂತೂ ಸದಾ ಸ್ಮರಣೀಯ ಡಿ ವಿ ನನ್ನ ಮಾಳಿಗೆ ಮತ್ತು ಪ್ರಕಾಶನ ವಿಕಸಿಸಿತು ಹಾಗಾಗಿ ನನ್ನ ಸಾರ್ವಜನಿಕ ಅಭಿವ್ಯಕ್ತಿಗಳು ವೈಯಕ್ತಿಕ ಅನುಭವದ ಆಧಾರದಿಂದ ಹೊರಟರು ಒಟ್ಟಾರೆ ಪುಸ್ತಕೋದ್ಯಮದ ಪರವಾಗಿತ್ತು ನನ್ನ ಪಿಡಿ ನನಗೆ ದಕ್ಕಲಿಲ್ಲ ನನ್ನನ್ನು ವಂಚಿಸಿದರು ಎಂಬ ಕೊರಗಾಗಲಿಲ್ಲ ಇದಕ್ಕೊಂದು ಸಣ್ಣ ನಿದರ್ಶನ ಸಾವಿರದ ಒಂಬೈನೂರ ತೊಂಬತ್ತೇಳರ ಮಂಗಳೂರು ಕನ್ನಡ ಸಾಹಿತ್ಯ ಸಮ್ಮೇಳನ ಸಮ್ಮೇಳನಕ್ಕೂ ಸಾಕಷ್ಟು ಮುಂಚೆ ಸ್ವಾಗತ ಸಮಿತಿಯ ಅಧ್ಯಕ್ಷ ವೀರೇಂದ್ರ ಮತ್ತು ಕಾರ್ಯದರ್ಶಿ ಹರಿಕೃಷ್ಣಪುರವರು ಒಂದು ಫರ್ಮಾನ್ ಹೊರಡಿಸಿದರು ಮಡಿಗೆ ಇಳುವ ಪುಸ್ತಕ ವ್ಯಾಪಾರಿಗಳು ಸಾರ್ವಜನಿಕರಿಗೆ ಶೇಕಡಾ ಇಪ್ಪತ್ತರ ರಿಯಾಯಿತಿ ಕೊಡತಕ್ಕದ್ದು ಇದನ್ನು ವೈಚಾರಿಕ ಜಾಗೃತಿಯ ಕೆಲವು ಪ್ರಕಾಶನ ಸಂಸ್ಥೆಗಳು ವಿರೋಧಿಸಿದವು ಮತ್ತು ಎಲ್ಲ ಸರಿ ಓದಿತು ಎಂದು ಭಾವಿಸಿ ಮಳಿಗೆ ಕಾಯ್ದಿರಿಸಿ ಪುಸ್ತಕಗಳ ಸಮೇತ ಮಂಗಳೂರಿಗೆ ಬಂದರು ಆದರೆ ಸ್ವಾಗತ ಸಮಿತಿ ತಂಗಿರಲಿಲ್ಲ ನಾನು ಎಂದೂ ಟೂರ್ ಇನ್ ಅಂದರೆ ಸಾಹಿತ್ಯ ಜಾತ್ರೆಗಳಲ್ಲಿ ಮಳಿಗೆ ಇಟ್ಟವನಲ್ಲ ಇಲ್ಲೂ ಸುಮ್ಮನಿದ್ದೆ ಆದರೆ ಪ್ರತಿಭಟಿಸಿದ್ದ ಅನೇಕ ಉದ್ಯಮ ನನ್ನ ಅಂಗಡಿಗೆ ಬಂದು ಹೋರಾಟಕ್ಕೆ ನನ್ನ ಬೆಂಬಲ ಬಯಸಿದರು ನಾನು ಮುಂಚೂಣಿಯಲ್ಲಿ ನಿಂತು ಭಾರತಿಗಳ ಎದುರು ಹೋರಾಡಿ ವಿಜಯ ಸಾಧಿಸಿದ್ದೆ ಕನ್ನಡ ಪುಸ್ತಕೋದ್ಯಮದ ಸಮಸ್ಯೆಗಳ ಕುರಿತು ಮುಖ್ಯವಾಗಿ ನಾನು ಮೂರು ಮಹಾಸಭೆಗಳಲ್ಲಿ ಪ್ರಬಂಧ ಮಂಡಿಸಿದ್ದೆ ಸಾವಿರದ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ಸುವರ್ಣ ಮಹೋತ್ಸವ ಸಾವಿರದ ಕನ್ನಡದ ಪ್ರಥಮ ವಿಶ್ವ ಸಮ್ಮೇಳನ ಮತ್ತು ಸಾವಿರದ ಒಂಬೈನೂರ ಕನ್ನಡ ಸಾಹಿತ್ಯ ಸಮ್ಮೇಳನ ಸಮ್ಮೇಳನಗಳ ಉಚ್ಚರ ಸಂಸ್ಥೆಯಲ್ಲಿ ಚರ್ಚೆಗೆ ಅವಕಾಶವೇ ಇಲ್ಲ ಬಿಡಿ ಆದರೆ ಅವು ನನ್ನ ಹಿಂದಿನ ಮಾತುಗಳಲ್ಲಿ ಸಂಕ್ಷಿಪ್ತವಾಗಿ ಉಲ್ಲೇಖಗೊಳ್ಳುವ ಎಲ್ಲ ದಾಖಲೆಗಳೂ ಹೆಚ್ಚಿನ ಲೇಖನ ಟಿಪ್ಪಣಿ ಭಾಷಣ ಹಾಗೂ ಅನಿವಾರ್ಯವಾಗಿ ಕೆಲವೇ ವೇದಿಕೆಗಳಲ್ಲಿ ನಡೆಸಿದ ಚರ್ಚೆಗಳೆಲ್ಲವನ್ನು ಸಂಕರಿಸಿ ಸಾವಿರದ ಒಂಬೈನೂರ ಪುಸ್ತಕ ಮಾರಾಟ ಹೋರಾಟ ಎಂಬ ಪುಸ್ತಕವನ್ನೇ ಪ್ರಕಟಿಸಿದೆ ಅದರ ಸಾವಿರ ಪ್ರತಿ ಬಿಡಿ ಬಿಡಿಯಾಗಿಯೇ ಮಾರಿ ಮುಗಿಯಿತು ಆದರೆ ಅಲ್ಲಿ ನಾನು ಮಾಡಿದ್ದ ಕಟು ವಿಮರ್ಶೆಗೆ ವಿರುದ್ಧವಾಗಿ ಒಂದು ಸವಾಲು ಬರಲೇ ಇಲ್ಲ ಪುಸ್ತಕ ಮಾರಾಟ ಹೋರಾಟದ ಕುರಿತು ಈಗ ನಿಮ್ಮಲ್ಲಿ ಮೂಡಿದ್ದ ನಿರಾಶೆ ಈಗ ನಿಮ್ಮಲ್ಲಿ ನಿರಾಶೆ ಮೂಡಿದ್ದರೆ ಅದು ಸುಮ್ಮನೆ ಅದೂ ಸೇರಿದಂತೆ ನನ್ನೆಲ್ಲ ಬರಹಗಳು ಪ್ರಕಾಶನದ ಎಲ್ಲ ಪುಸ್ತಕಗಳು ಹೆಚ್ಚಿನ ವಿವರಗಳೊಡನೆ ಕೆಲವು ದೃಶ್ಯ ಶ್ರಾವ್ಯ ಸೌಕರ್ಯದೊಡನೆ ಉಚಿತವಾಗಿ ನನ್ನ ಜಾಲತಾಣ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಬಳಸಿಕೊಳ್ಳಿ ಹಂಚಿಕೊಳ್ಳಿ ಆ ನನ್ನ ಪುಸ್ತಕದ ಕುರಿತಂತೆ ಒಂದು ಪ್ರಸಂಗವನ್ನು ಇಲ್ಲಿ ತುಸು ವಿಸ್ತರಿಸುತ್ತೇನೆ ಪುಸ್ತಕೋದ್ಯಮದ ಭಗವದ್ಗೀತೆ ಕನ್ನಡ ಪುಸ್ತಕ ಪ್ರಾಧಿಕಾರ ಸಂಘಟಿಸಿದ ಐದು ದಿನಗಳ ಪುಸ್ತಕ ಮೇಳ ಒಂದು ಉಡುಪಿಯಲ್ಲಿ ನಡೆಯುವುದಿತ್ತು ನಾನು ಇಲ್ಲಿ ಕೇವಲ ಅನುಭವ ಹೆಚ್ಚಿಸಿಕೊಳ್ಳಲು ಒಂದು ಮಳಿಗೆ ಹಿಡಿದಿದ್ದೇನೆ ಮೊದಲ ದಿನ ನಾನು ಅಲ್ಲಿ ಪುಸ್ತಕ ಜೋಡಿಸುತ್ತಿದ್ದಂತೆ ಕಪೂಪುರ ಅಧ್ಯಕ್ಷ ನನಗೆ ಪೂರ್ವ ಪರಿಚಿತರು ಮುಖ್ಯ ಅತಿಥಿಯವರವರೊಡನೆ ಸುತ್ತು ಹಾಕುತ್ತಾ ನನ್ನಲ್ಲಿಗೂ ಬಂದಳು ಅವರು ನನ್ನ ಪುಸ್ತಕದ ಹೋರಾಟವು ಪುಸ್ತಕ ಎತ್ತಿ ಗಂಡರುಗಿ ತೋರಿಸುತ್ತ ನೋಡ್ರಿ ಇದು ಕನ್ನಡ ಪುಸ್ತಕೋದ್ಯಮದ ಭಗವದ್ಗೀತೆ ಎಂದರು ಉಡುಪಿ ಮೇಳದಲ್ಲಿ ಮೊದಲ ದಿನ ಪೂರ್ಣ ಸಭಾಭವನದೊಳಗೆ ಕನ್ನಡ ಪುಸ್ತಕೋದ್ಯಮಕ್ಕೆ ಏನೂ ಸಂಬಂಧವಿಲ್ಲದ ದಲಲಿಲಾಮ ಪ್ರವಚನವೋ ಸತ್ಸಂಗವೋ ನಡೆಯಿತು ನಾವು ಅಂಗಡದ ಜಿಂಕ್ ಮಾಡಿ ನಡಿ ಪ್ರಚಾರವೂ ಇಲ್ಲ ಜನವೂ ಇಲ್ಲದೆ ಒಣಗುತ್ತಿದ್ದೆವು ಅದರಲ್ಲೂ ಉತ್ತರ ಕರ್ನಾಟಕದಿಂದ ಬಂದ ಕೆಲವು ಬಡ ಪ್ರಕಾಶಕರಂತೂ ದೈನಂದಿನ ಹೊಟ್ಟೆಪಾಡು ಹೇಗೋ ಊರಿಗೆ ಮರಳುಗೋ ಖರ್ಚನ್ನು ಹೇಗೆ ಸುಧಾರಿಸುವುದು ಎಂದು ಕಂದಾಲಾಗಿದ್ದರು ಅಲ್ಲಿನ ಅಪರಾತಪರ ಎಲ್ಲರನ್ನೂ ಕೆರಳಿಸಿತ್ತು ಮೂರನೇ ದಿನ ಸಭಾಭವನದೊಳಗೆ ಪುಸ್ತಕ ಮೇಳಕ್ಕೊಂದು ಔಪಚಾರಿಕ ಉದ್ಘಾಟನೆ ಎಂದು ನಮ್ಮೆಲ್ಲರನ್ನೂ ಪ್ರತ್ಯೇಕವಾಗಿ ಕರೆದನು ಅಲ್ಲಿ ಸಭಾ ನಿರೂಪಕ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದಂತೆ ನಾನು ವೇದಿಕೆಗೆ ಏರಿ ಮೈಕ್ ಸೆಳೆದುಕೊಂಡೆ ಮತ್ತು ಎರಡೇ ಮಾತಿನಲ್ಲಿ ಉಚ್ಚ ಧ್ವನಿಯಲ್ಲಿ ಪುಸ್ತಕ ಮೇಳದ ಅವ್ಯವಸ್ಥೆಯನ್ನು ಖಂಡಿಸಿ ಪ್ರಕಾಶಕರೆಲ್ಲರಿಗೆ ಸಮಾರಂಭವನ್ನು ಬಹಿಷ್ಕರಿಸಲು ಕರೆ ಕೊಟ್ಟೆ ಎಲ್ಲರೂ ಅನುಸರಿಸಿದರು ತಮಾಷೆ ಎಂದರೆ ವೇದಿಕೆಗೆ ಬರಲು ಹೊರಟಿದ್ದ ಕಪುಪುರ ಅಧ್ಯಕ್ಷ ಹಾಗೂ ಮುಖ್ಯ ಸದಸ್ಯರೊಬ್ಬರು ಹಲ್ಲೆ ಮಾಡುತ್ತಾರೆಂದು ಹೆದರಿ ಸಭೆ ಬಿಟ್ಟು ಓಡಿದ್ದರು ವಾಸ್ತವವಾಗಿ ನಮಗೆ ಅಂಥ ಉದ್ದೇಶವೇನೂ ಇರಲಿಲ್ಲ ಬಿಡಿ ಮೇಲಿಂದ ಕೊನೆಯ ದಿನ ಅಧ್ಯಕ್ಷರು ಗೋಪ್ಯದಲ್ಲಿ ಪತ್ರಿಕಾಗೋಷ್ಠಿಯೊಂದನ್ನು ನಡೆಸುತ್ತಿದ್ದ ಸುದ್ದಿ ನಮಗೆ ಅಂದರೆ ನನ್ನೊಡನೆದ ಬೆಂಗಳೂರು ಸಾಹಿತ್ಯ ಭಂಡಾರದ ಅರೋಢ ಮತ್ತು ಹುಬ್ಬಳ್ಳಿ ಸಾಹಿತ್ಯ ಪ್ರಕಾಶನದ ಸುಬ್ರಹ್ಮಣ್ಯರಿಗೆ ತಿಳಿಯಿತು ಗ್ರಂಥಾಲಯದ ಮುಚ್ಚಿದ ಕೋಣೆಯೊಳಗೆ ನಡೆದಿದ್ದ ಗೋಷ್ಠಿಯಲ್ಲಿ ಅಧ್ಯಕ್ಷರು ಮೇಳದಲ್ಲಿ ಮಾರಿ ಪುಸ್ತಕಗಳ ಸುಳ್ಳೆ ಅಂಕಿ ಸಂಖ್ಯೆಯನ್ನು ಪತ್ರಕರ್ತರಿಗೆ ಪ್ರಸರಿಸಿ ವಿವರಣೆ ಕೊಡುತ್ತಿದ್ದರು ನಾವು ಅಕ್ಷರಶಃ ಡೋರ್ ಕ್ರ್ಯಾಶ್ ಮಾಡಿ ನುಗ್ಗಿದೆವು ಗಾಬರಿಗಟ್ಟ ಅಧ್ಯಕ್ಷರು ಸದಸ್ಯನೊಡನೆ ಎದ್ದು ನಿಂತು ಗೋಷ್ಠಿ ಮುಗಿಯಿತು ಮುಗಿಯಿತು ಎಂದು ತೊದಲುತ್ತಾ ಅಲ್ಲಿಂದಲೂ ಓಡಿ ನಮ್ಮ ಅದೃಷ್ಟಕ್ಕೆ ನಂದು ಹಲವು ಸ್ವತಂತ್ರ ಬುದ್ಧಿಯ ಪತ್ರಕರ್ತರಿಸರು ನಾವು ಅವರಿಗೆ ವಾಸ್ತವವನ್ನು ಬಿಡಿಸಿ ಹೇಳಿದೆವು ಮತ್ತದು ಸುದ್ದಿಯೂ ಆಯಿತು ಬಿಡಿ ಆದರೆ ಅಂದು ಕಣ್ಮರೆಯಾದ ಅಧ್ಯಕ್ಷರು ಮುಂದೆಂದು ನನಗೆ ಮುಖ ತೋರಿಸಲೇ ಇಲ್ಲ ಅಧ್ಯಕ್ಷರು ನನ್ನ ಪುಸ್ತಕೋದ್ಯಮದ ಭಗವದ್ಗೀತೆಗೆ ಕುಂಕುಮ ಹೂವೇರಿಸಿ ಪೂಜೆ ಮಾತ್ರ ಮಾಡಿರಬೇಕು ತಲೆಗೆ ತೆಗೆದುಕೊಳ್ಳಲೇ ಇಲ್ಲ ಆ ದಿನಗಳಲ್ಲಿ ಪುಸ್ತಕೋದ್ಯಮದ ಒಳಿತಿಗಾಗಿ ನನ್ನ ಬಹುದೊಡ್ಡ ಧ್ವನಿ ಇದ್ದದ್ದು ಎಲ್ಲ ಸರ್ಕಾರಿ ಪುಸ್ತಕೋದ್ಯಮಗಳ ಮೇಲೆ ಅವು ತಗ್ಗಬೇಕು ಹಲವತ್ತು ಬರಖಾಸ್ತೇ ಆಗಬೇಕು ಅಲ್ಲದಿದ್ದರೆ ಆ ಎಲ್ಲ ಸಂಸ್ಥೆಗಳ ವರಿಷ್ಠನೂ ಸೇರಿದಂತೆ ಸಿಬ್ಬಂದಿಗಳ ಸಂಬಳ ಸವಲತ್ತುಗಳನ್ನು ಅವರ ಪುಸ್ತಕ ಮಾರಾಟಕ್ಕೆ ಲಗತ್ತಾಗಿಸಬೇಕು ಮಾರು ಇಲ್ಲವೇ ಮಡಿ ಇದಕ್ಕೆ ವ್ಯತಿರಿಕ್ತವಾಗಿ ಎರಡೊಬ್ ಸಂಘ ಕೇಳಿ ಅವ್ರವ ಕಪ ಅಧ್ಯಕ್ಷ ಬಂದವ ತನ್ನ ಕಚೇರಿ ಕೋಣೆ ಅಲಂಕಾರಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ ಯಾರು ವಿಚಾರಿಸಿದಾಗ ಇಲ್ಲದೆ ಅವರ ಅಲೊಕೇಶನ್ ಹಾಳಾಗುತ್ತೆ ರೀ ಅಂತ ಕಾರಣ ಕೊಟ್ಟಿದ್ದ ಅದರ ಮೇಲೂ ಅದನ್ನು ದೊಡ್ಡ ಕೊರಗು ತನಗೆ ಕ್ಯಾಬಿನೆಟ್ ದರ್ಜೆಯ ಸವಲತ್ತುಗಳನ್ನು ಕೊಡಲಿಲ್ಲ ಎನ್ನುವುದೇ ಆಗಿತ್ತು ಇನ್ನರುವ ಹಿರಿಯ ಪ್ರಾಧ್ಯಾಪಕ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ತನ್ನ ಪ್ರಾಧ್ಯಾಪಕ ದನವನ್ನು ಬೆಂಗಳೂರಿನಲ್ಲಿ ಕಪುರದ ಅಧ್ಯಕ್ಷ ಪದವನ್ನು ಎರಡೂ ಸಂಬಳ ಸವಲತ್ತು ಸಮೇತವೇ ಇರಬೇಕು ಅತ್ತಿತ್ತ ಓಡಾಡಿಕೊಂಡು ಏಕಕಾಲದಲ್ಲಿ ನಡೆಸುತ್ತಿದ್ದ ಹಾಗೆಯೇ ಒಮ್ಮೆ ಆತ ಅಂಗಡಿಗೆ ಬಂದಾಗ ನನ್ನ ಅನುಕಂಪ ನಿರೀಕ್ಷಿಸಿ ನನ್ನ ಕಷ್ಟ ನೋಡಿ ಸಾರ್ ಅಂಪಿ ಹಂಪಿ ಬೆಂಗಳೂರಿಗಂತ ಓಡಾಡಬೇಕು ರಾಗ ತೆಗೆದಿದ್ದ ಆದರೆ ಅರಿವಿದ್ಯ ನಾನು ಸಹಜವಾಗಿ ಮಾತು ಕತ್ತರಿಸಿದ್ದೆ ಅಯ್ಯೋ ಯಾವುದೋ ಒಂದಕ್ಕೆ ರಾಜೀನಾಮೆ ಬಿಸಾಡಿ ಆತ ಅಪ್ರತಿಭೆನಾಗಿ ಜಾಗ ಖಾಲಿ ಮಾಡಿದ್ದ ಸಾವಿರದ ಒಂಬೈನೂರ ಎಲ್ ಎಸ್ ಶೇಷಗಿರಿಯ ಅಧ್ಯಕ್ಷತೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನಲ್ಲೊಂದು ಗಂಭೀರ ವಿಚಾರಗೋಷ್ಠಿ ನಡೆಸಿತು ಆ ಆಪ್ತ ಸಭೆಯಲ್ಲಿ ಕನ್ನಡದ ಬಹುತೇಕ ಪ್ರಕಾಶಕರುಗಳು ಮಾತ್ರ ಸೇರಿದ್ದರು ಗೋಷ್ಠಿಯ ಏಕೈಕ ಆಶಯ ಪ್ರಬಂಧ ಕೋರ ನಾನು ಸಭೆಯ ಹಿಂದಿನ ಕತೆ ತಿಳಿಯದ ನಾನು ಎಂದಿನಂತೆ ಸ್ಪಷ್ಟವಾಗಿ ಸರ್ಕಾರಿ ಪುಸ್ತಕೋದ್ಯಮವನ್ನು ಖಂಡಿಸಿ ಬರೆದುಕೊಂಡೇ ಹೋಗಿದ್ದ ಪ್ರಬಂಧವನ್ನೇ ಮಂಡಿಸಿದೆ ಸಭೆಯಲ್ಲಿ ಉಗುರು ಬೆಚ್ಚಗಿನ ಚರ್ಚೆಯಷ್ಟೇ ನಡೆಯಿತು ಯಾಕೆಂದರೆ ಹೆಚ್ಚಿನ ಪ್ರಕಾಶಕರು ಇಲಾಖೆಯ ಹಲವು ಥರನ ಅಂಗೀಗರು ದಿನಗಳ ಮೇಲೆ ತಿಳಿಯಿತು ಸರ್ಕಾರ ಆ ಸಭೆ ನಡೆಸಿದಂತೆ ಮಾಡಿದ್ದೇ ಇನ್ನೊಂದು ಸರ್ಕಾರಿ ಕತೆಯನ್ನು ಇರುವುದಕ್ಕೆಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರವಂತು ಅದರ ಮಹತ್ವಾಕಾಂಕ್ಷೆಯಲ್ಲಿ ಎಲ್ಲ ಜಿಲ್ಲೆ ಮುಂದುವರಿದಂತೆ ತಾಲೂಕು ಕೇಂದ್ರಗಳಲ್ಲೂ ತನ್ನದೇ ಅಥವಾ ತನ್ನ ಬೆಂಬಲದ ಪುಸ್ತಕ ಮಳಿಗೆಗಳನ್ನು ಹಾಕುವುದೂ ಇತ್ತು ಗಮನಿಸಿ ಇಂದು ಕನ್ ಕನ್ನಡ ಪುಸ್ತಕ ಪ್ರಾಧಿಕಾರ ಎಲ್ಲ ಸರ್ಕಾರಿ ಪ್ರಕಾಶನಗಳಂತೆ ಪೂರ್ಣ ನಿಸ್ತೇಜವಾಗಿ ಬಿದ್ದಿದೆ ನಾನು ಹೇಳುವ ಸರ್ಕಾರಿ ಬೆಂಬಲಿತ ಪ್ರಕಾಶನಾಂಗಗಳಲ್ಲಿ ಕಸಾಪವು ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಸೇರಿದೆ ಉಳಿದಂತೆ ಎಲ್ಲ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗಗಳು ವಿವಿಧ ಅಕಾಡೆಮಿಗಳು ಪ್ರಾಧಿಕಾರಗಳು ಮತ್ತು ಇಲಾಖಾ ಪ್ರಕಟಣೆಗಳು ಸೇರಿವೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮಾತ್ರ ಚುನಾವಣೆ ಎಂಬ ಕಪಟ ನಾಟಕ ಉಳಿದೆಡೆಗಳಲ್ಲಿ ಅಧಿಕಾರಕ್ಕೆ ವಸೂಲಿ ಬಾಜಿ ಮಾತ್ರ ಸಾಕು ಹಾಗೆ ಅಧಿಕಾರ ಹಿಡಿದವರು ದುಂದು ವೆಚ್ಚಗಳೆಲ್ಲ ಕಳೆದು ಹಣ ಉಳಿದರೆ ವರ್ಷದ ಕೊನೆಯಲ್ಲಿ ತನ್ನಲ್ಲಿಗೆ ನಾನಿನ್ನ ದಾಸನೋ ದಯಾಸಾಗರ ಎಂದು ಬಂದವರಿಗೆ ದೊಡ್ಡ ಬೀದಿರಿನ ಹೆಸರಿನಲ್ಲಿ ಹಣಾ ಬಟವಾಡೆ ಮಾಡುವುದೂ ಉಂಟು ಹಾಗೂ ಕೆಲವೊಮ್ಮೆ ಕೊಡುವ ಹಣಕ್ಕಿಂತ ಸಮಾರಂಭದ ವೆಚ್ಚವೇ ಅಧಿಕವಾಗುವುದೂ ಇದೆ ಈ ಸಂಸ್ಥೆಗಳೆಲ್ಲ ಸಮ್ಮೇಳನವೋ ಪುಸ್ತಕ ಮೇಳವೋ ನಡೆದಾಗ ಅನಿವಾರ್ಯತೆಯಲ್ಲಿ ತಾವು ಅನಿವಾರ್ಯತೆಯಲ್ಲಿ ಪ್ರಕಟಿಸಿ ಉಳಿದ ರದ್ದಿಯನ್ನಷ್ಟು ಹೊತ್ತು ಖುಷಿ ಬಂದ ರಿಯಾಯಿತಿ ನೂಕಿ ಕೈ ತೊಳೆದುಕೊಳ್ಳುತ್ತಾರೆ ಒಟ್ಟಾರೆ ಚಿಂತಾಜನಕ ತತ್ಪರಿಣಾಮವಾಗಿ ಇಂದು ಪಠ್ಯ ಪುಸ್ತಕಗಳನ್ನು ಹೊರತುಪಡಿಸಿ ಕನ್ನಡದಲ್ಲಿ ಬರುತ್ತಿರುವ ಪುಸ್ತಕಗಳೆಲ್ಲ ಎಲ್ಲ ಕಾಸಗಿ ಪ್ರಕಾಶನವು ಸೇರಿದಂತೆ ಎಲ್ಲ ಅವಲಂಬಿಸಿರುವುದು ಸರ್ಕಾರಿ ಕೃಪೆ ಮಾತ್ರ ಈ ಮಾತನ್ನು ಸ್ವಲ್ಪ ವಿವರದಲ್ಲಿ ನೋಡಿ ಹಿಂದೆಲ್ಲ ಓದುಗಿನ ತಿಳುವಳಿಕೆಗಾಗಿ ಸಾಮಾನ್ಯವಾಗಿ ಎರಡನೇ ಪುಟದಲ್ಲಿ ಮುದ್ರಣ ಇತಿಹಾಸವನ್ನು ಕೊಡುತ್ತಿದ್ದರು ಅದರಲ್ಲಿ ಹಕ್ಕು ಮುದ್ರಿತ ವರ್ಷ ಅಚ್ಚು ಹಾಕಿದ ಪ್ರತಿಗಳು ಬೆಲೆ ಇತ್ಯಾದಿ ನಮೂದುಗಳಿರುತ್ತಿದ್ದವು ಆದರೆ ಇಂದು ಮುದ್ರಿತ ವರ್ಷ ಸರ್ಕಾರದ ಪುಸ್ತಕ ನೀತಿಗೆ ಅನುಗುಣವಾಗಿ ಏನೂ ಆಗಬಹುದು ಇದು ಎಷ್ಟು ವಿಪರೀತವಿತ್ತೆನ್ನುವುದಕ್ಕೆ ಸಣ್ಣ ಉದಾಹರಣೆ ಎಂದನ್ನು ಕೇಳಿ ಧನ್ಯರಾಗಿ ಅದೊಂದು ಕಾದಂಬರಿ ಲೇಖಕನ ಜೀವಿತ ಕಾಲದಲ್ಲೇ ಪ್ರಕಟವಾಗಿ ಮಾರಿ ಮುಗಿದು ಹೋಗಿತ್ತು ಲೇಖಕನ ಮರಣೋತ್ತರ ಕಾಲದಲ್ಲಿ ಅದನ್ನೆತ್ತಿಕೊಂಡ ಪ್ರಕಾಶಕನೊಬ್ಬ ಮುದ್ರಿತ ವರ್ಷವನ್ನೇ ತಿದ್ದಿ ಸರ್ಕಾರಿ ನೀತಿಗೆ ಒಗ್ಗುವಂತೆ ಮಾಡಿದ್ದ ವರ್ಷ ಹಿಂದಿರದೆ ಹಾಕಿದರೂ ಮರುಮುದ್ರಣ ಎಂದು ಕಾಣಿಸಬೇಕಾದಲ್ಲಿ ಮರು ಮಾತ್ರ ಬಿಟ್ಟಿದ್ದ ಸಾಮಾನ್ಯ ಓದುಗರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಬದಿಗಿಟ್ಟು ಹೆಚ್ಚಾಗಿ ಕಡಿಮೆ ಬೆಲೆಯ ಪುಸ್ತಕಗಳನ್ನೇ ಖರೀದಿಸಲು ಬಯಸುತ್ತಾರೆ ಹಿಂದೆಲ್ಲ ಕೆಲವು ಪ್ರಕಟಣೆಗಳಿಗೆ ಹೊದಿಕೆ ಕಟ್ಟುವ ಕಾಲಕ್ಕೆ ಕೆಲವಕ್ಕಷ್ಟೇ ರೆಟ್ಟು ಸೇರಿಸಿ ಕ್ಯಾಲಿಕೋ ಪ್ರತಿ ಎಂದು ಹೆಚ್ಚು ಬೆಲೆ ಮಾಡುತ್ತಿದ್ದುದುಂಟು ಸಾರ್ವಜನಿಕ ಕೊಳ್ಳುಗರು ಬಹುತೇಕ ಕಡಿಮೆ ಬೆಲೆಯ ಸಾಮಾನ್ಯ ಹೊದಿಕೆಯವನ್ನೇ ಕೊಳ್ಳುತ್ತಿದ್ದರು ಓದು ಪ್ರಿಯರಿಗೆ ಸ್ವಚ್ಛ ಹಿನ್ನೆಲೆ ಸ್ಕುಟ ಅಕ್ಷರಗಳಷ್ಟೇ ಸಾಕಾಗುತ್ತಿತ್ತು ಆದರೆ ಇಂದು ಸರ್ಕಾರಿ ಪುಸ್ತಕ ನೀತಿಯಂತೆ ಪುಸ್ತಕಗಳ ಎರಡನೇ ಪುಟದ ನಮೂದಿನಲ್ಲಿ ಉತ್ತಮ ಕಾಗದದ ಹೆಸರಿನ ನಂಬುವುದೂ ಇರತಕ್ಕದ್ದು ನೆನಪಿಡಿ ಹೀಗೆ ಅನಾವಶ್ಯಕ ನಿಮ್ಮನ್ನು ಹೆಚ್ಚಿನ ಬೆಲೆಯ ಕಾಗದಕ್ಕೂ ಬಲಿಯಾಗಿಸುತ್ತಿರುವ ಪ್ರಕಾಶಕರೆಲ್ಲರ ಒಂದು ಕಣ್ಣು ನಿಸ್ಸಂದೇಹವಾಗಿ ಸಗಟು ಮೇಲೆ ಇದೆ ನಾನು ಸಾಹಿತ್ಯ ಭಂಡಾರದ ಮೂಲ ಪುರುಷ ಗೋವಿಂದರಾಯರ ಮಾತನ್ನಷ್ಟೇ ಉಲ್ಲೇಖಿಸುತ್ತೇನೆ ಪುಸ್ತಕ ನೀತಿಗೆ ಅನುಗುಣವಾಗಿ ರೂಪುಗೊಂಡಿದ್ದ ಹೊಸ ಪುಸ್ತಕವೊಂದನ್ನು ನಿಜದಲ್ಲಿ ದೀರ್ಘ ಗದ್ಯ ಲೇಖನವಷ್ಟೇ ಆಗಿದ್ದ ಪುಸ್ತಕವನ್ನು ಅವರು ಕೈಯಲ್ಲಿ ಹಿಡಿದು ನುಡಿದಿದ್ದರು ಈ ಪುಸ್ತಕದ ಮಾರ್ಜಿನಲ್ಲಿ ಲೇಖಕನೂ ಪ್ರಕಾಶಕನೂ ಸೇರಿ ಹೊರಳಾಡಬಹುದು ನಾನು ಪ್ರಕಾಶನ ಮುಚ್ಚಿದ ಕಾಲಕ್ಕೆ ಬೆಂಗಳೂರಿನ ಓರ್ವ ಲಘು ದೊಡ್ಡ ಪ್ರಕಾಶಕ ಕೇಂದ್ರ ಗ್ರಂಥಾಲಯದ ಬಹುದೊಡ್ಡ ಗುತ್ತೆದಾರ ನಿಮ್ಮೆಲ್ಲ ಪುಸ್ತಕಗಳ ಮರುಮುದ್ರಣ ನನಗೆ ಕೊಡಿ ಸಾರ್ ಎಂದು ನಾಗ ತೆಗೆದಿದ್ದ ನಾನು ಇಲ್ಲ ಅವೆಲ್ಲ ಗಂಭೀರ ವಿಜ್ಞಾನದ ಸಾಹಿತ್ಯ ಎನ್ನುತ್ತಿದ್ದಂತೆ ಅದು ಬಾಯಿ ಹಾಕಿದ ಅಯ್ಯೋ ಬಿಡಿ ಸಾರ್ ಅದರಲ್ಲಿ ಯಾರು ಕೇಳ್ತಾರೆ ಪುಸ್ತಕ ನೀತಿ ಹೇಳೋದು ಕ್ವಾಲಿಟಿ ಪೇಪರೂ ನಂಬರ್ ಆಫ್ ಪೇಜಸ್ಸು ಗುಡ್ ಬೈಂಡಿಂಗು ಫೇಮಸ್ ಆತರರು ಇಷ್ಟಿದ್ರೆ ಸಾಕು ನಾನು ಕೊಡಲಿಲ್ಲ ಬಿಡಿ ಒಳಗೆ ರತ್ತಿ ತುಂಬಿದರು ಮುದ್ರಣ ವರ್ಷ ಮುದ್ರಿತ ಬೆಲೆ ಇತ್ಯಾದಿಗಳನ್ನು ಕೇವಲ ಪುಟ ಬದಲಿಸುತ್ತಲೇ ಬೇಕಾದಂತೆ ಆಡಿದರು ಇಲಾಖೆ ಒಬ್ಬನಿಗೆ ಎಷ್ಟು ಎಂದು ಪ್ರಶ್ನಿಸಿದಂತೆ ತಮ್ಮದೇ ಹತ್ತೆಂಟು ಹೆಸರು ವಿಳಾಸ ಮಾಡಿದರು ಆಯ್ಕಾ ಸಮಿತಿಯಲ್ಲಿ ಗಟ್ಟಿ ಜನ ಬಿಟ್ಟು ಓಡುವಂತೆ ಮಾಡಿದರು ಇದೆಲ್ಲ ಒಂದೇ ಒಳರಾಗ ಸರ್ಕಾರದಲ್ಲಿ ದುಡ್ಡಿದೆ ನಮ್ಮಲ್ಲಿ ಮಾರಿದೆ ಪಕ್ಷಾತೀತವಾಗಿ ನಮ್ಮ ಬಹು ಜನಪ್ರತಿನಿಧಿಗಳ ಆಡಳಿತಗಾರರ ಧೋರಣೆಯೂ ಹೆಚ್ಚು ಕಡಿಮೆ ಇದೇ ಆಗಿದೆ ಗ್ರ್ಯಾಂಟು ಪರ್ಸೆಂಟು ಇವನ್ನು ದಿಟ್ಟವಾಗಿ ಎದುರಿಸುವುದು ಬೇಕಿಲ್ಲದ ಸರ್ಕಾರಿ ಆಡಳಿತ ಆದೇಶದ ಮೇಲೆ ಆದೇಶ ಹೇರುತ್ತದೆ ಆ ಎಲ್ಲವೂ ಮೀಟರಿಗೆ ಮೂರಂಗುಗಳ ಕಡಿಮೆ ಇದ್ದೇ ಅಳತೆ ಹೊರಗಲು ಕಪೂಪುರ ಮಾಡಿದ ಪುಸ್ತಕ ನೀತಿ ನ್ಯಾಯಾಲಯದ ಹೊರಗಲಿನಲ್ಲಿ ನಿಲ್ಲುವುದಿಲ್ಲ ಆದರೆ ಪರೀಕ್ಷಿಸಿದವರೂ ಇಲ್ಲ ಮುದ್ರಣ ಇತಿಹಾಸದ ಕಿತಾಪತಿಗಳ ಬ್ರಹ್ಮಾಂಡ ದೊಡ್ಡವು ಬಿಡಿ ವನ್ಯ ಪರಿಸರ ಉಳಿಸಲೆಂದೇ ಬಂದ ಮಾಧವ ಗಾಡ್ಗಿಲ್ ವರದಿ ಕಸ್ತೂರಿ ರಂಗನ್ ಮೂಲಕ ಹೋಗಿ ಸರ್ಕಾರದ ಅಂಡಡಿಗೆ ಬಿದ್ದದ್ದಾದರೂ ಇಂಥದ್ದೇ ಕಾರಣಕ್ಕೆ ಇಲ್ಲವಾದರೆ ಅಸಂಖ್ಯ ಬೇನಾನೆ ಭೂಮಾಲೀಕರು ಸೋಲುವುದಿಲ್ಲವೇ ಮತ್ತು ಇಂದಿನ ತಾಜಾ ಕಬರ್ ಅಬಕಾರಿ ಆದಾಯ ಸೋಲಿಕೆಗೆ ಗಡಂಗುಗಳ ಸಂಖ್ಯೆ ಹೆಚ್ಚಿಸುವುದು ತೋರಿಕೆಗೆ ಸರ್ಕಾರದ ಆದಾಯ ಸೋಲಿಕೆಗೆ ತಡೆ ನಿಜದಲ್ಲಿ ಕಳ್ಳ ಗಡಂಗಿನಲ್ಲಿ ಚಾಲ್ತಿಯಲ್ಲಿರುವ ಉಪ ತಮ್ಮಲ್ಲಿಗೆ ತರಿಸಿಕೊಳ್ಳುವ ಒಳಚರಂಡಿ ಇದನ್ನೇ ಸ್ವರ್ಣ ಭಟ್ ವಾರ್ತಾ ಭಾರತಿ ಸಂದರ್ಶನದಲ್ಲಿ ವಿವರವಾಗಿ ಬಿಡಿಸಿ ಹೇಳಿದ್ದಾರೆ ನಿಮ್ಮ ಅಧ್ಯಕ್ಷತೆಗೆ ವಿತರಣಾ ಕೇಂದ್ರಗಳನ್ನು ಹೆಚ್ಚಿಸುವುದು ಮೊದಲ ಇಂಥದ್ದೇ ಖಡಕ್ ಕನ್ನಡ ಪುಸ್ತಕದ ಲೋಕದಲ್ಲೂ ಕೇಳುವಂತಾಗಬೇಕು ಏಕ ದೇಶ್ ಏಕ್ ಭಾಷಾ ಎಂದು ಮೋಬಿ ಮೋದಿ ಬೊಬ್ಬೆ ಹೊಡೆಯುವುದಕ್ಕೂ ಎಷ್ಟೋ ಮೊದಲು ಕರ್ನಾಟಕ ಅಷ್ಟೇ ಕೆಟ್ಟ ಕೇಂದ್ರೀಕರಣಕ್ಕೆ ಕೊಟ್ಟ ಹೆಸರು ಸಗಟು ಖರೀದಿ ಇದಕ್ಕೆ ಇನ್ನಷ್ಟು ಸಂಸ್ಥೆ ಸಮಿತಿ ನೀತಿ ಎಂದು ತೇಪೆ ಹಾಕುವುದಲ್ಲ ಸರ್ಕಾರಿ ಪುಸ್ತಕೋದ್ಯಮವನ್ನೇ ಬರ್ಕಾಸ್ತುಗೊಳಿಸಿ. ತಮ್ಮದೇ ಗುಣಮಟ್ಟದ ಪ್ರಕಾಶನ ನೀತಿಯನ್ನು ನಂಬಿ ನಡೆದಿರುವ ಪ್ರಕಾಶಕರಾದರೂ ಕನಿಷ್ಠ ಸಗಟು ಖರೀದಿಯನ್ನು ಸಂಪೂರ್ಣ ನಿರಾಕರಿಸಿ ಮೊದಲಲ್ಲೇ ನಾನು ಹೇಳಿದ ಮೊದಲ ತಲೆಮಾರಿನ ಬಹುತೇಕ ಪ್ರಕಾಶಕರು ಒಂದು ಚಾಲ್ತಿ ಕಳೆದುಕೊಂಡಿದ್ದಾರೆ ಅವರ ಉತ್ತರಾಧಿಕಾರಿಗಳು ಹಿರಿಯರ ಆದರ್ಶನವನ್ನು ಗಾಳಿಗೆ ತೂರಿ ಸಗಟು ಖರೀದಿಗೆ ಹೊಂದಿಕೊಂಡಿದ್ದಾರೆ ಎಲ್ಲಕ್ಕೂ ಒಂದು ಬೆಲೆ ಇದೆ ಎಂಬ ದಿವ್ಯ ಸತ್ಯದ ಬೆಳಕಿನಲ್ಲಿ ಪುಸ್ತಕ ಪ್ರಕಾಶನ ಎಂಬ ಪಕ್ಕಾ ವಾಣಿಜ್ಯ ವಹಿವಾಟನ್ನು ಹೊಲಸಾಗಿ ಬೆಳೆಸಿದ್ದಾರೆ ಕೇಂದ್ರೀಕೃತ ಖರೀದಿ ಮತ್ತು ವಿತರಣೆಯ ವಿಪರೀತ ಪರಿಣಾಮಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಟು ಮುಂದುವರಿಯುತ್ತೇನೆ ಸಗಟು ಪುಸ್ತಕಗಳ ಹೊರೆಯಲ್ಲಿ ಕಿಕ್ಕಿರಿದು ಹೋಗಿದ್ದು ದಕ್ಕಾಕಿ ಜಿಲ್ಲೆಯ ಕೇಂದ್ರ ಗ್ರಂಥಾಲಯದಿಂದ ಓರ್ವ ಗಿರಾಕಿ ನನ್ನಲ್ಲಿಗೆ ಬಂದು ಉದ್ಘರಿಸಿದ ಅಲ್ಲಿ ಒಂದೇ ಒಂದು ಯಕ್ಷಗಾನ ಪ್ರಸಂಗಗಳಿಲ್ಲ ಮಾರಾಯರೆ ನಾನು ಹೋಗಿ ನೋಡಿದೆ ಎಲ್ಲಿನದು ಜನಪದ ಆಚರಣೆಗಳು ಸಂತೆಗೆ ಮೂರು ಮೊಳನೆಯ ಕವನ ಸಂಕಲನಗಳು ಕಳ್ಳ ಬಟ್ಟೆಯ ಕತೆ ಕಾದಂಬರಿಗಳು ಯಥೇಚ್ಛವಿದ್ದವು ಪ್ರಾದೇಶಿಕ ಅವಶ್ಯಕತೆ ಯಕ್ಷಗಾನ ಭೂತಾರಾಧನೆ ಕಂಬಳ ಇತಿಹಾಸ ಪ್ರಾದೇಶಿಕ ಗಣ್ಯ ಲೇಖಕರ ಕೃತಿಗಳು ಬಹಳ ವಿರಳವೇ ಇದ್ದವು ಗ್ರಂಥಪಾಲನಗಳು ವಿಚಾರಿಸಿದೆ ಏನು ಮಾಡೋರು ಸರ್ ನಮ್ಮಲ್ಲಿ ಫಂಡ್ ಇಲ್ಲ ನಮ್ಮ ಅನುದಾನವನ್ನೆಲ್ಲ ಬೆಂಗಳೂರು ಕೇಂದ್ರೀಕರಿಸಿ ಸ್ವಹ ಮಾಡುತ್ತದೆ ಕೊನೆಯಲ್ಲಿ ವಿವಿಧ ಜ ಕೇಂದ್ರ ವಿವಿಧ ಜಿಲ್ಲಾ ಕೇಂದ್ರಗಳ ಅಂಕಿ ಸಂಖ್ಯೆಗನುಗುಣವಾಗಿ ಪುಸ್ತಕಗಳನ್ನು ಒತ್ತಾಕುತ್ತಾರೆ ಪುಸ್ತಕಗಳು ಊರಣ ಯಾರು ಕೇಳ್ತಾರೆ ಇದೇ ರೀತಿಯಲ್ಲಿ ಇನ್ನೊಬ್ಬರು ಸಂಘಟು ಖರೀದಿಯನ್ನು ಹೂವಿ ಸರ್ಕಾರಿ ಕಾಲೇಜಿನಿಂದರ ಮುಖ್ಯೋಪಾಧ್ಯಾಯ ಹೇಳಿದ್ದು ಕೇಳಿ ಏಳು ಸಂಪುಟಗಳ ಕನ್ನಡ ಕಿರಿಯರ ವಿಶ್ವಕೋಶಗಳಲ್ಲಿ ನಮಗೆ ಎಂದೆಂದೋ ಮೊದಲು ಎರಡು ಮೂರು ಭಾಗಗಳ ತಲಾ ನಾಲ್ಕು ಪ್ರತಿಗಳು ಬಂದು ಆದರೆ ಮುಂದಿನ ಬ್ಯಾಂಕ್ಗಳು ಬರಲೇ ಇಲ್ಲ ಜಿಲ್ಲಾ ಗ್ರಂಥಾಲಯಗಳ ಪ್ರಾದೇಶಿಕ ಖರೀದಿಯ ಒತ್ತಡ ತಡೆಯಲಾಗದೆ ನಡುವೆ ಒಮ್ಮೆ ಅನುದಾನವನ್ನು ವಿಕೇಂದ್ರೀಕರಿಸಿದ್ದರು ಆದರೆ ಆ ವಿಚಾರ ಮತ್ತು ಮೊತ್ತವನ್ನು ಬೆಂಗಳೂರಿನಲ್ಲೇ ತಿಳಿದುಕೊಂಡ ಹಲವು ತಲೆ ಇಳುಕರು ತಮ್ಮ ರದ್ದಿ ಸಂಗ್ರಹವನ್ನು ಮಂಗಳೂರಿಗೆ ಒತ್ತಾಕಿದರು ಇಲಾಖೆಯ ನಿಯಮಗಳಂತೆ ಜಿಲ್ಲಾ ಗ್ರಂಥಾಲಯದಲ್ಲವನ್ನು ಹರಡಿಟ್ಟು ಆಯ್ಕಾ ಸಮಿತಿಯನ್ನು ತೃಪ್ತಿಪಡಿಸಿದರು ಜಿಲ್ಲಾ ಗ್ರಂಥ ನಿಯಮದಂತೆ ಮೊದಲೇ ನನ್ನನ್ನು ಸೇರಿದಂತೆ ಸ್ಥಳೀಯ ಪುಸ್ತಕ ಮಳಿಗೆಗಳಿಗೂ ಪತ್ರ ಕಳಿಸಿ ಪುಸ್ತಕಗಳನ್ನೇ ಹಾಜರಾಗಲು ಮನವಿಯನ್ನು ಕೊಟ್ಟಿದ್ದರು ಆದರೆ ನಾನು ಅಂದೇ ಪ್ರತ್ಯುತ್ತಿದ್ದೆ ನಾನಿಲ್ಲಿ ವರ್ಷ ಇಡೀ ಲಕ್ಷಾಂತರ ಪುಸ್ತಕಗಳನ್ನು ಪ್ರದರ್ಶನಕ್ಕಿಟ್ಟೇ ಮಾರಾಟ ಮಾಡುತ್ತಿದ್ದೇನೆ ಅವನ್ನೆಲ್ಲ ನಿಮ್ಮಲ್ಲಿಗೆ ತಂದು ಪ್ರದರ್ಶಿಸುವುದು ಪ್ರಾಯೋಗಿಕವಲ್ಲ ಅಸಾಧ್ಯ ಕೂಡ ಬದಲಿಗೆ ನಿಮ್ಮ ಆಯ್ಕೆ ಸಮಿತಿ ದಿನದ ಯಾವ ನಮ್ಮಲ್ಲಿಗೆ ಬಂದು ಇಷ್ಟ ಬಂಧವನ್ನು ಆರಿಸಿಕೊಳ್ಳಲಿ ಯಾರೂ ಬರಲಿಲ್ಲ ಮತ್ತು ಸಹಜವಾಗಿ ಸಿಂಧಬಾದನ ಕಡಲ ಸಾಹಸಗಳು ಹಾತಿಮತಾಯಿ ಭಜನೆಗಳು ಮತ್ತು ಬಹುಸಂಖ್ಯೆಯಲ್ಲಿ ದಖ ಜಿಲ್ಲಾ ಗ್ರಂಥಾಲಯವನ್ನು ತುಂಬಿ ಸರದಿಯಲ್ಲಿ ತಾಲೂಕು ಕೇಂದ್ರಗಳಿಗೂ ಕೋಡಿ ಹರಿದಿರಬೇಕು ನನ್ನ ಪ್ರಕಾಶನ ರಣ್ಯದ ಕುರಿತು ಕೆಲವು ಮಾತು ಇಲ್ಲಿ ಅಪ್ರಸ್ತುತವಾಗಲು ಅಂಗಡಿ ತೆಗೆದು ಸುಮಾರು ಇಪ್ಪತ್ತು ವರ್ಷಗಳ ಮೇಲಷ್ಟೇ ನಾನು ಪ್ರದರ್ಶನಕ್ಕಿಳಿಯುವಷ್ಟು ಬಲವಂತನಾದೆ ಆದರೆ ಅಲ್ಲೂ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಮತ್ತು ಜನಸ್ನೇಹಿ ಶಿಸ್ತನ್ನು ಉಳಿಸಿಕೊಂಡಿದ್ದೆ ನನ್ನ ಪ್ರಕಾಶನದ ಗುಣಮಟ್ಟದ ಪೂರ್ಣ ಜವಾಬ್ದಾರಿಯನ್ನು ಮೈಸೂರಿನಲ್ಲಿದ್ದ ನನ್ನ ತಂದೆ ಜಿ ಟಿ ವಹಿಸಿಕೊಂಡಿದ್ದರು ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಶ್ವಕೋಶದ ಆರಂಭದಿಂದ ಕೊನೆಯವರೆಗಿದ್ದ ಏಕೈಕ ಸಂಪಾದಕರಾಗಿ ಗಳಿಸಿದ್ದ ಅನುಭವ ಅಪಾರ ಸಹಜವಾಗಿ ಪುಸ್ತಕ ಮುದ್ರಣಗೊಂಡು ನನ್ನನ್ನು ಮುಟ್ಟುವವರೆಗಿನ ಉಸ್ತುವಾರಿಗಳನ್ನೆಲ್ಲ ಅವರು ಏಕಾಂಗವೀರನಾಗಿ ಪೂರ್ಣ ಉಚಿತವಾಗಿ ನಡೆಸಿಕೊಟ್ಟನು ಅಂದರೆ ಹೊರಗಿನವರಿಂದ ಪುಸ್ತಕ ಬರೆಸುವುದು ಹಕ್ಕುಗಳ ವಿಲೇವಾರಿ ಬದ್ಧ ಅರ್ಥಪ್ರತಿಯನ್ನು ಅಚ್ಚುಕೂಟಕ್ಕೆ ಚಿತ್ರಗಳು ಮತ್ತು ಮುಖಪುಟದ ವಿನ್ಯಾಸಕ್ಕೆ ಕಲಾವಿದರನ್ನು ದುಡಿಸುವುದು ಪ್ರತಿ ಫಾರಂನ್ನು ಎರಡು ಹಂತದಲ್ಲಿ ಕನ್ನಡ ಚು ತಿದ್ದುವುದು ಮುದ್ರಿತ ಹೀಗೆ ವೃತ್ತಿ ಪ್ರತಿಯೊಂದು ಬೌದ್ಧಿಕ ಮತ್ತು ದೈಹಿಕ ಕೆಲಸಗಳನ್ನು ಒಂದು ಸೈಕಲ್ ಇಲ್ಲವೇ ನಡೆದೇ ಅವರು ಪೂರೈಸುತ್ತಿದ್ದರು ನಾನು ಕನಿಷ್ಠ ಖರ್ಚನ್ನಾದರೂ ತಿಳಿಸಿ ಎಂದು ಕೇಳಿದಾಗೆಲ್ಲ ಅವರದ್ದು ಒಂದೇ ಉದ್ಧಾರ ಮೈ ಪ್ಲಾಷನ್ ನನ್ನ ಕೆಲಸವೇನೆಂದರೂ ಮೈಸೂರಿನಿಂದ ಬರುತ್ತಿದ್ದ ಬಂಡಲುಗಳನ್ನು ದಾಸ್ತಾನಿಟ್ಟು ಅವಕಾಶ ಒದಗಿದಂತೆಲ್ಲ ಮಾರಾಟ ಮಾಡುವುದಷ್ಟೇ ಆಗಿತ್ತು ತಂದೆ ಪಾಯಮಾಚಾರ್ಯರನ್ನು ಹೋಲಿಸಿ ಪದಾರ್ಥ ಚಿಂತಾಮಣಿಯ ಸಂಕಲನ ಜೆ ಆರ್ ಬೆನ್ನು ಹಿಡಿದು ಬರೆಯಿಸಿದ್ದು ಬೈದಿಕ ವಿದ್ಯುತ್ ಕೇವಲ ನಾಟ್ಯಾಚಾರ್ಯರಾಗಿದ್ದ ಬಹುದೊಡ್ಡ ವಿದ್ವಾಂಸ ಕೆ ಮುರಳೀಧರ ರಾಯರಿಂದಂತೂ ಕೈ ಹಿಡಿದೇ ಬರೆಯಿಸಿದ್ದು ನೃತ್ಯಲೋಕ ಅದ್ಭುತ ವೈದ್ಯಕೀಯದಲ್ಲಿ ಮುಳುಗಿ ಹೋಗಿದ್ದ ನಾಗಾಲೋಟಿ ಮಠಗಳನ್ನು ಬರಹದ ದಂಡೆಗೆ ಹಾಕಿ ಬಿಚ್ಚಿದ್ದು ಜೋಳಿಗೆ ಹೀಗೆ ಹಲವು ಪುಸ್ತಕಗಳನ್ನು ನನ್ನ ಪ್ರಕಾಶನಕ್ಕೆ ಕೊಡಿಸಿದರು ಆ ಎಲ್ಲ ಪುಸ್ತಕಗಳು ಮಾರುಕಟ್ಟೆಗೆ ಹೋಗುವ ಮುನ್ನವೇ ಮುದ್ರಕರ ಬಿಲ್ ಲೇಖಕರ ಗೌರವಧನ ಮತ್ತು ಉಚಿತ ಪ್ರತಿಗಳ ವಿಲೇವಾರಿಯನ್ನು ಕೂಡ ತಂದೆ ನನ್ನಿಂದ ಮಾಡಿಸುತ್ತಿದ್ದರು ನನ್ನ ಪ್ರಕಾಶನದಲ್ಲಿ ಹೆಚ್ಚಿನ ಪುಸ್ತಕಗಳು ತಂದೆಯದ್ದೇ ಇತ್ತು ಅವಂತೂ ನನ್ನ ಇನ್ನೂ ದೊಡ್ಡ ಭಾಗ್ಯ ತಂದೆ ಎಂದೂ ನನ್ನಿಂದ ಗೌರವಧನ ಸ್ವೀಕರಿಸಲೇ ಇಲ್ಲ ನಾನು ನಗಡೆ ಮಾಡಿದರೆ ಸಮಾಜ ನನಗೆ ಕೊಟ್ಟಿರುವ ಭಾಗ್ಯಕ್ಕೆ ನನ್ನದಿದು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎಂದು ಮಾತು ಮುಗಿಸಿ ಹದಿನಾರು ವರ್ಷಗಳಲ್ಲಿ ಐವತ್ತು ಪುಸ್ತಕಗಳು ನನ್ನಲ್ಲಿ ಪ್ರಕಟಗೊಂಡು ನನಗೆ ತಂದ ಅಪಾರ ಗೌರವವನ್ನು ತಂದಿವೆ ಗಮನವಿಟ್ಟು ಕೇಳಿ ನನ್ನ ಪ್ರಕಾಶನದಲ್ಲಿ ಒಂದೇ ಒಂದು ಪ್ರತಿಯನ್ನು ನಾನು ಸಗಟು ಖರೀದಿಗೆ ಕೊಡಲಿಲ್ಲ ಮತ್ತು ಮುಖ್ಯ ವಿಚಾರ ಮೂವತ್ತಾರು ವರ್ಷಗಳ ಉದ್ದಕ್ಕೆ ವ್ಯಾಪಾರಕ್ಕಾಗಿ ನಾನು ಯಾವುದೇ ವಶೀಲಿಯನ್ನೂ ಮಾಡಿಲ್ಲ ಒಂದು ಪೈಸೆ ಲಂಚವನ್ನೂ ಕೊಟ್ಟಿಲ್ಲ ಇದೆಲ್ಲ ನನ್ನ ದೊಡ್ಡ ಸ್ಥಿತಿಗೆ ಹೇಗೆ ಗುಣದಲ್ಲೂ ರಾಜಿ ಮಾಡಿಕೊಳ್ಳದೆ ಪುಸ್ತಕೋದ್ಯಮದಲ್ಲೂ ಯಶಸ್ವಿಯಾಗಬಹುದು ಎಂದು ಪ್ರಮಾಣಿಸಲಷ್ಟೇ ಹೇಳಿದ್ದೇನೆ ಎರಡು ಸಾವಿರದ ಒಂಬತ್ತರ ಸುಮಾರಿಗೆ ಚರವಾಣಿ ಗಣಕಗಳ ಪ್ರಭಾವ ಹೆಚ್ಚಿದಂತೆ ವಿಶೇಷ ರಿಯಾಯಿತಿ ದರದಲ್ಲಿ ಪುಸ್ತಕಗಳು ನೇರ ಗಿಲಾಕಿಯ ಮನೆಗೆ ತಲುಪುವ ವ್ಯವಸ್ಥೆಗಳು ಬಂತು ಮುಂದುವರಿದು ವಿದ್ಯುನ್ಮಾನ ಮಾಧ್ಯಮ ತನ್ನ ಕಬದ್ದ ಬಾವುಗಳನ್ನು ಲೋಕವ್ಯಾಪ್ತಿಗೊಳಿಸುವುದರೊಡನೆ ಜನರಲ್ಲಿ ಮೊದಲು ಕನ್ನಡ ಮತ್ತೆ ಓದನ್ನೇ ಮರೆಸುತ್ತಾ ಬಂದಿರುವಾಗ ಕನ್ನಡ ಪುಸ್ತಕೋದ್ಯಮಕ್ಕೆ ಖಂಡಿತವಾಗಿಯೂ ಭವಿಷ್ಯ ಇಲ್ಲ ಮಾಜಿ ಪುಸ್ತಕೋದ್ಯಮಿಯ ಇಷ್ಟುದ್ದದ ಪುರಾಣ ಕೇಳಿದ ನಿಮಗೆ ಧನ್ಯವಾದಗಳು